ಹೃದಯ ಸೌಂದರ್ಯ ಒಂದು ಮಧುರಸ್ಮೃತಿ ಬಹುಶಃ ಸಾವಿರದ ಒಂಬೈನೂರ ಇಪ್ಪತ್ತು ಇಪ್ಪತ್ತೊಂದು ಇರಬಹುದು ಬೆಂಗಳೂರು ಹೊಸ ತರಗುಪೇಟೆ ಪೂರ್ವ ದಿಕ್ಕಿನ ಮಂಡಿ ಅಂಗಡಿಯ ಸಾಲು ವಿಕ್ಟೋರಿಯಾ ಆಸ್ಪತ್ರೆಯ ಪಶ್ಚಿಮ ಕಾಂಪೌಂಡ್ ಎದುರಾಗಿ ಮಂಡಿ ಅಂಗಡಿಗಳ ಪೈಕಿ ಮೂರನೆಯದೋ ನಾಲ್ಕನೆಯದೋ ದಿವಂಗತ ಧರ್ಮ ಪ್ರವರ್ತಕ ಡಿ ಅಪೂರಾಯರ ಮಕ್ಕಳು ಶ್ರೀ ಶ್ರೀನಿವಾಸ ಡಿ ಶ್ರೀನಿವಾಸ ರೈರಿಗೆ ಸೇರಿದ್ದು ಆ ಕಟ್ಟದಲ್ಲಿದ್ದುದು ನವರತ್ನ ಅಂಡ್ ಕಂಪನಿ ಅವರ ಮುದ್ರಣಾಳಿಯ ಅಲ್ಲಿ ಆಗ ನಾನು ನಡೆಸುತ್ತಿದ್ದ ದಿ ಕರ್ನಾಟಕ ಎಂಬ ಇಂಗ್ಲಿಷ್ ಪತ್ರಿಕೆ ಹಚ್ಚಾಗುತ್ತಿತ್ತು ಅದು ಪತ್ರಿಕೆಯ ಕಡೆಯ ದಿನಗಳೆಂದು ಜ್ಞಾಪಕ ಶಾಸ್ತಿಗಳ ವಾದ ಆ ನಾನು ಅಲ್ಲಿ ಪ್ರತಿದಿನವೂ ಸಂಜೆ ನಾಲ್ಕು ಗಂಟೆಯಿಂದ ಅಂಗಡಿಯ ಮುಂದೂಗಡೆ ಇದ್ದ ಸಣ್ಣ ಬಯಲು ಜಾಗದಲ್ಲಿ ಕುಳಿತು ಪ್ರೂಫ್ ತಿದ್ದುವುದು ಬರೆಯುವುದು ಮುಂತಾದ ಕೆಲಸಗಳನ್ನು ಮಾಡುತ್ತಿದೆ. ಅಲ್ಲಿಗೆ ಒಂದೊಂದು ಸಾರಿ ಸ್ನೇಹಿತರು ಬಂದು ಹರಟೆ ಗೋಷ್ಟಿಗೆ ಸೇರುತ್ತಿದ್ದರು ಅವರಲ್ಲಬರು ವೀರಕೇಸರಿ ಸೀತಾರಾಮ ಶಾಸ್ತ್ರಿಗಳವರು ಶಾಸ್ತ್ರಿಗಳವರಿಗೂ ನನಗೂ ತುಂಬಾ ಬಳಕೆ ನಾವಿಬ್ಬರು ಶಂಕರಮಠದಲ್ಲಿ ಸಹಾದ್ಯಾಯಿಗಳಾಗಿದ್ದೆವು ಆ ಕಾಲದಲ್ಲಿ ನಾನು ಚಡಾವಿನ ಆಕಾರದ ಪಾದರಕ್ಷೆಗಳನ್ನು ಹಾಕಿಕೊಳ್ಳುತ್ತಿದ್ದೆ ಶಾಸ್ತ್ರಿಗಳು ನನ್ನ ಚಡಾವುಗಳ ಕಡೆ ಕೈ ನಿಮ್ಮ ಗಾಂಧಿ ಹೇಳೋದು ಎಲ್ಲಾ ಸರಿ ಸ್ವಾಮಿ ಆದರೆ ಇವರಿಗೆ ಬಗ್ಗಬೇಕು ಎನ್ನುತ್ತಾರಲ್ಲ ಅದಕ್ಕೆ ನಾನು ತಯಾರಿಲ್ಲ ಎಂದು ವಾದ ಎಬ್ಬಿಸುವರು ನಾನು ಅವರು ಬಗ್ಗೋದಿಲ್ಲ ನೀವು ಬಗೋದಿಲ್ಲ ಅಂತೀರಿ ಫೈಸಲಾಗುವುದು ಹೇಗೆ ಎಂದು ಕೇಳಿದ್ದಕ್ಕೆ ಶಾಸಿಗಳು ಅವರು ನಿಂತುಕೊಂಡಿರಲಿ ನಾವು ನಿಂತೆಯವರಿಗೆ ಸಲ್ಲಬೇಕಾದದ್ದನ್ನು ಸಲ್ಲಿಸುತ್ತೇವೆ ಎಂದು ಜವಾಬು ಹೇಳುವರು ಹಾಸ್ಯದಲ್ಲಿ ನಮ್ಮ ವಾದ ಮುಗಿಯುತ್ತಿತ್ತು ಈ ವಾದದಲ್ಲಿ ನಾವು ಎಂದರೆ ಹಿಂದೂಗಳು ಅವರು ಎಂದರೆ ಮುಸಲ್ಮಾನರು ಅದು ಖಿಲಾಫತ್ ಚಳವಳಿಯ ಕಾಲ ಮೊಹಮ್ಮದ್ ಅಲಿ ಶೌಕತ್ ಅಲಿ ಎಂಬ ಸಹೋದರರು ಮುಸಲ್ಮಾನರ ಪ್ರತಿನಿಧಿಗಳು ಮಿಕ್ಕದ್ದನ್ನು ವಾಚಕರು ಊಹಿಸಿಕೊಂಡರು ನಾನು ಇಲ್ಲಿ ಹೇಳ ವಿಷಯಕ್ಕೆ ಈಗ ಬರುತ್ತೇನೆ ನಾನು ಹೋಗುತ್ತಿದ್ದ ಅಚ್ಚಿನ ಕಾರ್ಖಾನೆಯ ಎರಡು ಪಕ್ಕಗಳಲ್ಲಿಯೂ ಮಂಡಿ ಅಂಗಡಿಗಳ ಹಿಂಭಾಗದ ಸಾಲು ಎಲ್ಲಾ ವರಾಂಡ ಕೈಸಾಲೆಗಳು ಅವು ಖಾಲಿ ಇದ್ದವು ಆದದರಿಂದ ಮಂಡಿಗಳಲ್ಲಿ ಕೆಲಸ ಮಾಡುವ ಆಳುಗಳಿಗೆ ಅದು ವಾಸಸ್ಥಾನ ಅವರವರ ಮಂಡಿಗೆ ಆಳುಗಳು ಕಾವಲು ಆ ಆಳುಗಳಿಗೆ ಆಯಾ ಮಂಡಿಯ ಖಾಲಿ ಜಾಗವೇ ಮನೆ ಒಂದು ದಿನ ಇಂತ ಮಂಡಿಯ ಹಿಂಭಾಗದ ವರಾಂಡದಲ್ಲಿ ನನ್ನ ಕಣ್ಣಿಗೊಂದು ಸಂದರ್ಭ ಕಾಣಿಸಿತು ಯಾರೋ ಒಬ್ಬ ಹೆಂಗಸು ಆ ವರಾಂಡದಲ್ಲಿ ನಿಂತಿದ್ದಳು ಆಕೆಯ ಎದುರಿಗೆ ಮೈಗೆ ಅಂಟಿಕೊಳ್ಳುವಂತೆ ಒಬ್ಬ ಮುಸಲ್ಮಾನ್ ಮನುಷ್ಯ ನಿಂತಿದ್ದ ಅವರಿಬ್ಬರಿಗೂ ಏನೋ ಜಗಳವೆಂದು ತೋರಿತು ಆಕೆಯ ತುಟಿಯಿಂದ ರಕ್ತ ಬರುತ್ತಿತ್ತು ಆಕೆಯ ಅತ್ತು ಕೂಗಿಕೊಳ್ಳುತ್ತಿದ್ದಳು ಇದನ್ನು ಕಂಡು ನಾನು ಅಲ್ಲಿ ಏನೋ ಪ್ರಾಣಾಪಾಯವಾದೀತೆಂದು ಭಯಪಟ್ಟೆ ಆಗ ಕೋಟೆಯಲ್ಲಿದ್ದ ಪೊಲೀಸ್ ಸ್ಟೇಷನ್ಗೆ ಹೋಗಿ ಹೇಳಿದೆ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿದ್ದವರು ಕೃಷ್ಣರಾಯರು ಸುಬ್ಬರಾಯ್ ಎಂಬಿಬ್ಬರು ಸೂಪರಿಂಡೆಂಟರು ಟಿ ಸ್ತಂಬು ಚೆಟ್ಟಿಯವರು ಈ ಮೂವರು ನನಗೆ ತಿಳಿದಿದ್ದವರು ಒಳ್ಳೆಯ ಮನುಷ್ಯರು ನನಗೆ ಸ್ನೇಹಿತರು ಅವರ ಪೈಕಿ ಕೃಷ್ಣರಾಯರು ಒಬ್ಬ ತಕ್ಕ ಮಟ್ಟಿಗೆ ವಯಸ್ಸಾಗಿದ್ದ ಕಾನ್ಸ್ಟೇಬಲ್ ಅನ್ನು ನನ್ನೊಡನೆ ಕಳಿಸಿದರು ಆ ಕಾನ್ಸ್ಟೇಬಲು ಬಂದು ವಿದ್ಯಮಾನವನ್ನು ನೋಡಿ ಕೊಂಚ ಕೊಂಚ ನಗುತ್ತಾ ನನ್ನನ್ನೇ ಆಕ್ಷೇಪಿಸಿದ ನಿಮಗೇಕೆ ಸ್ವಾಮಿ ಈ ತಂಟೆ ನಿಮ್ಮ ಪಾಡಿಗೆ ನೀವು ಹೋಗಿ ಏನೂ ಆಗುವುದಿಲ್ಲ ಇಂಥ ಅದು ಸಾಮಾನ್ಯ ಎಂದ ಕೃಷ್ಣರಾಯರು ಸುಬರಾಯರು ನನ್ನನ್ನು ಆಮೇಲೆ ನೋಡಿದಾಗಲೆಲ್ಲ ನಗುತ್ತಿದ್ದರು ನಾನು ಅಂಜುಬುರುಕ ಎಂದು ಕೃಷ್ಣರಾಯರ್ ಎಂಬುವರು ಕಾಲಾನುಕಾಲಕ್ಕೆ ನ್ಯಾಪತಿ ಮಾಧವರಾಯರ ಕೈ ಕೆಳಗೆ ಆಡಿಟ್ ಇಲಾಖೆಯಲ್ಲಿ ಅಸಿಸ್ಟೆಂಟರಾಗಿದ್ದರು ಈಗ ಮುಖ್ಯ ವಿಷಯ ಪ್ರೆಸ್ಸಿನ ಪಕ್ಕದ ಮಂಡಿಯ ಹಿಂದುಗಡೆಯ ವರಾಂಡದಲ್ಲಿ ಆ ಮಂಡಿಗೆ ಸೇರಿದ ಒಬ್ಬ ಮುದುಕ ಒಬ್ಬ ಮುದುಕಿ ವಾಸ ಮಾಡುತ್ತಿದ್ದರು ಆ ಮುದುಕಿ ಆ ಮಂಡಿಯಲ್ಲಿ ಕಸಗುಡಿಸುವಳು ಆ ಮುದುಕ ತುಂಬಾ ವಯಸ್ಸಾಗಿದ್ದರಿಂದಲೋ ಏನೋ ಯಾವಾಗಲೂ ಮಲಗಿರುತ್ತಿದ್ದ ಆ ಹೆಂಗಸು ತಾನು ಬೆಳಿಗ್ಗೆ ಕೆಲಸ ಮಾಡುವಾಗ ಸಿಕ್ಕಿದ್ದ ಕೊಂಚ ಕೊಳತ ಈರುಳ್ಳಿ ಹುಳಿತ ಆಲೂಗೆಡ್ಡೆ ಕರಟು ಬದನೆಕಾಯಿ ಇವುಗಳನ್ನು ಸಂಗ್ರಹ ಮಾಡುತ್ತಿದ್ದಳು ಮಧ್ಯಾಹ್ನ ಆಕೆ ಆ ಈರುಳ್ಳಿ ಆಲೂಗೆಡ್ಡೆಗಳ ಕೊಳಕು ಹುಡುಕು ಆಲೂ ಭಾಗಗಳನ್ನೆಲ್ಲ ತೆಗೆದುಹಾಕಿ ಸರಿಯಾಗಿದ್ದ ಭಾಗಗಳನ್ನೆಲ್ಲ ಹಾಕಿ ಅಡಿಗೆ ಮಾಡುತ್ತಿದ್ದಳು ಪದಾರ್ಥಗಳು ಬೇಯುತ್ತಾ ಬೇಯುತ್ತ ಗಮಲೆದ್ದು ಬೀದಿಯೆಲ್ಲಾ ವ್ಯಾಪಿಸುವುದು ನನ್ನ ಮುಗಿಗೂ ತಗಲುವುದು ದಿನಚರಿ ಇದಾದ ಮೇಲೆ ಸ್ನಾನ ಅವರಿಗೆ ಇದ್ದದ್ದು ಎರಡು ಮಡಕೆಗಳು. ಒಂದು ಹಿಟ್ಟು ಬೇಯಿಸುವುದಕ್ಕೆ ಇನ್ನೊಂದು ಅಂಬಲಿ ಕಾಯಿಸುವುದಕ್ಕೆ ಇನ್ನೊಂದು ಕುಡಿಯುವ ನೀರಿಟ್ಟುಕೊಳ್ಳುವುದಕ್ಕೆ ಒಂದು ದೊಡ್ಡ ಮಣ್ಣು ಗಡಿಗೆ ಬೇರೆ ಸ್ನಾನಕ್ಕೆ ನೀರು ಕಾಯಿಸುವುದಕ್ಕಾಗಿ ಆ ಹೆಂಗಸು ತಾನು ಸಂಪಾದಿಸಿದ್ದ ಕಸಕದ್ದಡಿಗಳನ್ನು ಉರಿಹಾಕಿ ಈ ದೊಡ್ಡ ಗಡಿಗೆ ಕಡಾಯಿಯೊಳಗೆ ನೀರು ಕಾಯಿಸುವಳು ಆ ಬಿಸಿ ನೀರನ್ನು ಗಂಡನಿಗೆ ಸ್ನಾನ ಮಾಡಿಸುವಳು ಅದು ಸಾವಕಾಶವಾಗಿ ಮೈ ಹುಣ್ಣಾಗಿ ಕರಟು ಕಟ್ಟಿದ್ದ ಕಡೆಯಲ್ಲ ಮೆತ್ತಗೆ ಕೈಸ ಬರುತ್ತಾ ಅವನ ನೋವು ಆಯಾಸವು ಪರಿಹಾರವಾಗುವಂತೆ ಬಿಸಿ ನೀರು ಹಾಕುವಳು ಅವನು ಆ ಸದೋಷದಲ್ಲಿ ನಗುಮುಖದಿಂದ ಸ್ನಾನ ಮಾಡಿಸಿಕೊಳ್ಳುವನು ಹಾ ಎಂದು ಮಧ್ಯೆ ಉದ್ಗಾರ ಮಾಡುವನು ಸ್ನಾನವಾದ ಬಳಿಕ ಅವರ ಕೊಳೆಯ ಬಟ್ಟೆಯಿಂದಲೇ ಮೈ ಒರೆಸಿಕೊಳ್ಳುವನು ಒರೆಸಿಕೊಳ್ಳುವನು ಇದೆಲ್ಲ ಬೈಲಿನಲ್ಲಿ ಆದ್ದರಿಂದ ನನ್ನ ಕಣ್ಣಿಗೆ ಕಾಣಿಸುತ್ತಿತ್ತು ಭೋಜನಾನಂದ ಬಳಿಕ ಆಕೆ ಒಂದು ಹಾಕಿ ಅದರ ನಡುವೆ ಬಿಸಿ ಬಿಸಿಯಾಗಿ ಬಿಸಿ ಬಿಸಿ ರಾಗಿ ಹಿಟ್ಟಿನ ಮುದ್ದೆ ನೀಡುವಳು ತಂಬಿಗೆ ಗಾತ್ರದ ದೊಡ್ಡ ಮುದ್ದೆ ಅದರಲ್ಲಿಯೇ ಬಟ್ಟೆಲಿನಂತೆ ಕೈಯಿಂದ ಕೊರೆಯುವಳು ಕಟ್ಟೆ ಕಟ್ಟಿದ ಕೊಳದಂತೆ ಅದರ ನಡುವೆ ತಾನು ಕಾಯಿಸಿದ್ದ ಅಂಬಲಿಯನ್ನು ಹಾಕುವಳು ಮುದುಕನು ಹಿಟ್ಟಿನ ಸ್ವಲ್ಪವನ್ನು ತೆಗೆದು ತುಂಡು ಮಾಡಿ ಅಂಬಲಿಯಲ್ಲಿ ಅದ್ದಿ ಬಾಯಿಯಲ್ಲಿಟ್ಟುಕೊಂಡು ಚಪ್ಪರಿಸಿ ನುಗ್ಗುವನು ನಗುವನು ಒಂದೊಂದು ಮಾತನಾಡುವನು ಆಕೆಯೂ ಮಾತನಾಡುವಳು ಈ ಊಟ ಅರ್ಧ ಗಂಟೆ ನಡೆಯುವುದು ಇದನ್ನು ಸಾಕ್ಷಿಯಂತೆ ನೋಡುವುದು ನನಗೊಂದು ಸಂತೋಷ ಸಂಜೆ ಸಂಜೆಯು ತಪ್ಪದೇ ನಾನು ಇದನ್ನು ಬಹು ಕುತೂಹಲದಿಂದ ನೋಡುತ್ತಿದ್ದೆ ಅದೊಂದು ಆನಂದಾನುಭವ ಆನಂದೋ ಭ್ರಮೇತಿ ವ್ಯಜಾನಾತ್ ಆನಂದಾದ್ಯೇವ ಕಲ್ವಿಮಾನಿ ಭೂತಾನಿ ಜಾಯಂತೆ ಆನಂದೇನ ಜಾತಾನಿ ಜೀವಂತಿ ಆನಂದಂ ಪ್ರಯಂಥ್ಯ ಬಿಸಂವಿಶಂತಿ ತೈತಿರ್ಯೋಪನಿಷತ್ತು ಆನಂದವೇ ಬ್ರಹ್ಮವೆಂದು ನೀನರಿಯ ಆನಂದದಿಂದ ಪುಟ್ಟಿಹೂದೆಲ್ಲ ಮಲ್ತೆ ಆನಂದದಿ ಪುಟ್ಟಿದೆಲ್ಲ ಮುಂ ಬಾಳುಗುಂ ಆನಂದವನೇ ಕುರಿತು ಪೋಗುತಲಿ ಪುಗುಗುಂ ಪ್ರೀತಿಯೇ ಸೌಂದರ್ಯ ಆನಂದಕ್ಕೆ ಕಾರಣವಾದದ್ದು ಇಲ್ಲಿ ಪ್ರೀತಿ ಅನ್ಯೋನ್ಯ ಪ್ರೀತಿ ಆ ಮುದುಕ ಮುದುಕಿ ಯರ ಬಡತನವನ್ನು ಮರೆಯಿಸಿತ್ತು ಅವರಿಗೆ ಆಗ ಲಾಟರಿಯಿಂದಲೋ ಬೇರೆ ಎಲ್ಲಿಂದಲೋ ಹಣ ಬಂದಿದ್ದರೆ ಅದರಿಂದ ಅವರಿಗೆ ಆಗ ಆ ವಯಸ್ಸಿನಲ್ಲಿ ಏನು ತಾನೇ ಪ್ರಯೋಜನವಾಗುತ್ತಿತ್ತು ಹಣ ಪ್ರಯೋಜನಕ್ಕೆ ಬಾರದ ವಯಸ್ಸು ಅದು ಅದಕ್ಕಿಂತ ಹೆಚ್ಚಾಗಿ ಪ್ರೀತಿಯವರ ಮುಪ್ಪನ್ನು ಮರೆಯಿಸಿ ಯೌವನವನ್ನು ತಂದುಕೊಟ್ಟಿತ್ತು ಇನ್ನೂ ಹೆಚ್ಚಾಗಿ ಪ್ರೀತಿಯು ಅವರ ನೊಂದ ಬಡಕಲು ಕೊಯಕಲು ಮೈಗಳಲ್ಲಿ ಅವರ ಪಾಲಿಗೆ ಸೌಂದರ್ಯ ದರ್ಶನ ಮಾಡಿಸಿತು ಪ್ರೀತಿಯ ಸೌಂದರ್ಯ ಪ್ರೀತಿ ಸಾಲದೇ ಆಭರಣ ಅಲಂಕಾರ ಐಶ್ವರ್ಯಗಳು ಬರಿಯ ಬಾರ ಪ್ರೀತಿಯ ಸೌಂದರ್ಯ ಪ್ರೀತಿಯ ಐಶ್ವರ್ಯ ಪ್ರೀತಿಯೆಂದರೆ ಹೃದಯ ವಿಕಾಸ